ಮೂವತ್ನಾಲ್ಕು ಸಂಪ್ರದಾಯಗಳು ಅಮರಾವತಿಯಲ್ಲಿ ಶಿಪಕೋತ್ಸವಕ್ಕಾಗಿ ಅದ್ಭುತವೋ ಅಪೂರ್ವವೋ ಆದ ಸಿದ್ಧತೆಗಳು ನಡೆಯುತ್ತಿವೆ ದಾನವಗುರು ಶುಕ್ರಾಚಾರ್ಯರನ್ನು ಬರಮಾಡಿಕೊಂಡು ಇಂದನು ಆತನು ಹೇಳಿದವರಿಗೆಲ್ಲ ಆಹ್ವಾನ ಪತ್ರಿಕೆಗಳನ್ನು ಕಳುಹಿಸುತ್ತಿದ್ದಾನೆ ಆತನು ಈ ಹೊಸ ಇಂಧನ ಸೌಜನ್ಯವನ್ನು ಕಂಡು ಮಾರುಹೋಗಿದ್ದಾನೆ ದೇವಗುರುವು ದೇವಹಿತವನ್ನು ಕೋರುವವನಾದರೂ ಇಷ್ಟು ಸಜ್ಜನನೆಂದು ಆತನು ತಿಳಿದಿರಲಿಲ್ಲ ಅವರ ಮೇಲೆ ವೈರವನ್ನು ಸಾಧಿಸುತ್ತಿದ್ದುದು ತಪ್ಪೋ ಎಂದುಕೊಳ್ಳುತ್ತಾನೆ ಆದರೂ ಇಲ್ಲ ಲೋಕಸ್ಥಿತಿಗೆ ನಾವಿಬ್ಬರೂ ದ್ವೇಷಿಗಳಾಗಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಇಳಿಯುತ್ತಿರಬೇಕು ಎಂದು ತೋರುತ್ತದೆ ಆದರೆ ದ್ವೇಷವೊಂದು ಮನೋವಿಕಾರ ಆ ವಿಕಾರವಿಲ್ಲದೆ ಏಕೆ ದೇವದಾನವರು ಹೋರಾಡಬಾರದು ಎಂದೆನಿಸುತ್ತಿದೆ ವೃಕ್ಷಣದಲ್ಲಿಯೇ ಸ್ವಭಾವ ಸ್ವಭಾವ ಸ್ವಭಾವ ಏನು ಮಾಡಿದರೂ ಸ್ವಭಾವವನ್ನು ಒಂದುಗಳಿಗೆ ಬದಲಾಯಿಸಬಹುದಲ್ಲವೇ ತಿದ್ದುವುದಕ್ಕಾಗೀತೆ ಹೋಗಲಿಬಿಡು ಎನ್ನುತ್ತಾನೆ ಭೂಲೋಕದಿಂದ ಯಯಾತಿಯು ಮಕ್ಕಳು ಮರದಿಯರು ಪರಿವಾರದಲ್ಲಿ ಮುಖ್ಯರಾದವರು ಬಂದಿದ್ದಾರೆ ಅಮರಾವತಿಯ ಅತಿಥಿಗಳಿಂದ ಅಮರಾವತಿಯು ಅತಿಥಿಗಳಿಂದ ಕಿಕ್ಕರಿಯುತ್ತಿದೆ ಲೋಕಲೋಕಗಳಿಂದವರು ತುಂಬುತ್ತಿದ್ದಾರೆ ಒಂದು ಪ್ರಾರ್ಥಕಾಲ ದೇವಗುರು ಮಂದಿರದಲ್ಲಿ ಕುಳಿತಿರುವಾಗ ಯೋಚನೆಯೂ ಬಂತು ಅವಸರ ಅವಸರವಾಗಿ ದೇವರಾಜನನ್ನು ನೋಡಲು ಹೋದನು ಆತನು ದೇವಗುರುವನ್ನು ನೋಡಬೇಕು ಎಂದುಕೊಳ್ಳುತ್ತಿದ್ದನು ದೇವಗುರುಗಳಿಗೆ ನಮಸ್ಕಾರಗಳನ್ನು ಒಪ್ಪಿಸಿ ಕೈ ಮುಗಿದುಕೊಂಡು ನಿಂತು ಅನುಗ್ರಹ ಮಾಡಿ ಬಂದಿರಿ ಎಂದರು ದೇವಗುರು ನನಗುತ್ತಾ ದೇವರಾಜನಿಗೆ ತಿಳಿಯದೂ ಇಲ್ಲ ಆದರೂ ನೆನಪು ಮಾಡಿಕೊಡುತ್ತೇನೆ ತಪ್ಪಿಲ್ಲವಲ್ಲ ಸಪ್ತರ್ಷಿಗಳು ನಿರ್ವಿಕಲ್ಪ ಸಮಾಧಿಯಲ್ಲಿ ಶಿಬಿಕೆಯಲ್ಲಿ ಕುಳಿತಿರಬೇಕು ಎಂದು ಹೇಳಿದರು ಅದನ್ನು ಪಡೆಯುವ ದಾರಿಯನ್ನು ಹೇಳಲಿಲ್ಲವೇ ನಮಗೇಕೆ ಆ ಯೋಚನೆ ನಾವು ಸಿದ್ಧರಾಗಿದ್ದರೆ ಆಯಿತು ಆರೋಹಣ ಮಾಡುವಾಗ ಅವರಿಗೆ ನಮಸ್ಕಾರ ಮಾಡುವುದು ದೇಹಭಾವ ಒಳಿದು ಸೋಹಂಭಾವ ಬರುತ್ತದೆ ಇಳಿಸಿದಾಗ ಮತ್ತೆ ದೇಹಭಾವ ದೇಹಭಾವ ಬರುತ್ತದೆ ಆಗ ಇಳಿದು ನಮಸ್ಕಾರ ಮಾಡುವುದು ಹೌದು ತಾವು ಹೇಳಿದುದು ಸರಿ ಆದರೂ ಶಾಸ್ತ್ರಾಭಿಮಾನವುಳ್ಳ ನಮ್ಮ ನಾವು ಇನ್ನಷ್ಟು ಅಪೇಕ್ಷಿಸಿದರೆ ತಪ್ಪಿಲ್ಲ ಆದ್ದರಿಂದ ನಮ್ಮಲ್ಲಿ ಮೂವರು ಈ ವಿದ್ಯೆಯನ್ನು ಬಲ್ಲವರು ಒಬ್ಬನು ಇಂದ್ರ ಆತನು ಪ್ರಜಾಪತಿಯಿಂದ ಅವಸ್ಥಾತ್ರಯ ವಿಚಾರ ಪೂರ್ವಕವಾಗಿ ಬ್ರಹ್ಮವಿದ್ಯೆಯನ್ನು ಪಡೆದವನು ಅಲ್ಲದೆ ಬ್ರಹ್ಮವಿದ್ಯೆಯೇ ಉಮಾದೇವಿಯಾಗಿ ಆತನಿಗೆ ಅನುಗ್ರಹ ಮಾಡಿರುವಳು ಮತ್ತೊಬ್ಬನು ಯಮಧರ್ಮ ಆತನೊಂದು ಸಂಪ್ರದಾಯದ ಕರ್ತರು ಆತನು ಹೃದಯ ಗ್ರಂಥಿ ವಿಚ್ಛೇದನ ರೂಪವಾದ ಬ್ರಹ್ಮವಿದ್ಯೆಯನ್ನು ಬಲ್ಲವನು ಮೂರನೆಯವನು ವರ್ಣನು ಆತನು ಪಂಚಕೋಶಾತ್ಯಯ ರೂಪವಾದ ಬ್ರಹ್ಮವಿದ್ಯೆಯನ್ನು ಬಲ್ಲವನು ಇವರು ಮೂವರಲ್ಲಿ ಯಾರನ್ನಾದರೂ ಕರೆಯಿಸಿಕೊಂಡು ಬ್ರಹ್ಮವಿದ್ಯೆಯ ವಿಚಾರವಾದರೂ ಮಾಡಿದ್ದರೆ ಒಳ್ಳೆಯದು ದೇವರಾಜನ ನಸುತ್ತ ಆಗಬಹುದು ಯಾರನ್ನು ಕರೆಯಿಸಬೇಕೆಂದು ತಮ್ಮ ಇಷ್ಟ ಎಂದು ಕೇಳಿದರು ದೇವಗುರುವು ಅವನ ಅರ್ಥವನ್ನು ಗ್ರಹಣ ಇಂದ್ರನು ಈಗ ಅಂತರ್ಧಾನನಾಗಿರುವನು ಇನ್ನುಳಿದ ಇಬ್ಬರಲ್ಲಿ ಯಾರನ್ನು ಕರೆಯಸು ಎಂದರೆ ಅವರನ್ನು ಕರೆಯಿಸುತ್ತೇನೆ ಎಂದರು ಮೂವರನ್ನು ಕರೆಯಬೇಕೆಂದು ನಮ್ಮ ಕೋರಿಕೆ ಇದ್ದರೆ ಆಚಾರ್ಯನು ತಬ್ಬಿಬ್ಬಾದನು ದೇವರಾಜನು ಹೇಳಿದನು ಅಭಿಚಾರಾದಿ ಪ್ರಯೋಗಗಳಲ್ಲಿ ಕುಶಲರಾದ ಶುಕ್ರಾಚಾರ್ಯರು ದಯಮಾಡಿಸಿದ್ದಾರೆ ಬ್ರಹ್ಮವಿದ್ಯಾ ಸಂಪನ್ನನಾದ ಮಹೇಂದನಿಗೆ ಹತ್ಯೆಯ ದಿಗಲು ಎಂದರೆ ಮೃತ್ಯುವಿಗೆ ಪಿಶಾಚಯ ಭಯವೆಂಬಂತೆ ಅಲ್ಲದೆ ಮಹಾವಿಷ್ಣುವಿನ ಅಪ್ಪಣೆಯಾಗಿರುವಂತೆ ಆತನು ಹಲವು ರೂಪಗಳನ್ನು ಧರಿಸಿ ನಿಲ್ಲಲಿ ಅವಶ್ಯವಾದರೆ ಆ ಹತ್ಯೆಯು ಒಂದು ರೂಪವನ್ನು ಹಿಡಿಯಲಿ ಕೆಲವು ರೂಪದಿಂದ ತಪಸ್ಸು ಮಾಡಿ ಶುದ್ದಿಯನ್ನು ಸಂಪಾದಿಸಲು ಆಗಬಹುದು ಆದರೆ ಏನೂ ಇಲ್ಲ ಆಚಾರ್ಯೇನೂ ಇಲ್ಲ ಆಚಾರ್ಯ ಹತ್ಯೆಯು ಇದಕ್ಕೆ ಒಪ್ಪದಿದ್ದರೆ ಇಂದಿನಾದ ನಾನು ಅಪ್ಪಣೆ ಮಾಡುವೆನು ಹತ್ಯೆಯು ಇಂದು ಬಿಟ್ಟರೆ ಸಮ ಇಲ್ಲದಿದ್ದರೆ ನನಗಿರುವ ಸರ್ವಶಕ್ತಿಯನ್ನು ಪ್ರಯೋಗಿಸಿ ಅದನ್ನು ಎಳೆತರಿಸಿ ಬಂಧನದಲ್ಲಿಡುವೆನು ಇಂದನು ಇಲ್ಲಿಗೆ ಬರಬೇಕು ಕರೆಯಿರಿ ಹತ್ಯೆ ಹತ್ಯೆಯೇ ಯಾರಲ್ಲಿ ಚಿತ್ರರಥನನ್ನು ಅಗ್ನಿವಾಯುಗಳನ್ನು ಬರಮಾಡುವು ಹಾಗೆಯೇ ಶುಕ್ರಾಚಾರ್ಯರನ್ನು ಇಲ್ಲಿಗೆ ಬಂದು ನಮ್ಮನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸು ಉತ್ತರಕ್ಷಣದಲ್ಲಿ ಅವರೆಲ್ಲರೂ ಬಂದರು ದೈತ್ಯ ಗುರುಗಳನ್ನು ದೇವರಾಜನು ನಮಸ್ಕಾರಾದಿಗಳಿಂದ ಗೌರವಿಸಿ ಆಚಾರ್ಯ ನಮ್ಮ ಸನ್ನಿಧಿಯಲ್ಲಿ ಕೆಲವು ಅಪ್ಪಣೆಗಳನ್ನು ಮಾಡುವೆನು ಅನುಗ್ರಹ ಮಾಡಬೇಕು ಎಂದು ಆತನ ಅನುಗ್ರಹವನ್ನು ಪಡೆದು ಅಗ್ನಿವಾಯುಗಳನ್ನು ಕುರಿತು ಹೇಳಿದನು ತಾವಿಬರು ದೇವಮಂತ್ರಿಗಳು ದೇವರಾಜನ ಅಪ್ಪಣೆಯನ್ನು ಪರಿಪಾಲಿಸುವವರು ಅಲ್ಲವೇ ನುಷ್ಯನು ಯಾವಾಗಲೂ ಹಾಗೆ ಕಡ್ಡಾಯವಾಗಿ ಮಾತನಾಡಿರಲಿಲ್ಲ ಅದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ಯಾವಾಗಲೂ ಅವರು ಅವರನ್ನು ದೇವತೆಗಳು ತನಗಿಂತ ಹೆಚ್ಚು ಎಂದು ಮಾತನಾಡುತ್ತಿದ್ದವನು ಇಂದೇಕೆ ಹೀಗೆ ನಿಷ್ಠೂರವಾಗಿರುವನು ಎನ್ನಿಸಿತು ಆದರೂ ಸ್ಥಾನ ಗೌರವ ಕಾಪಾಡುತ್ತಾ ಕೈ ಹೌದು ಅದಕ್ಕೆ ನಾವಿರುವುದು ಎಂದರು ದೇವರಾಜನು ಆ ಪದವಿಗೆ ತಕ್ಕಂತೆ ಬಿಗಿದುಕೊಂಡು ನಿಷ್ಠೂರವಾಗಿ ಆಗ್ನಿ ಮಾಡುವಾಗ ಇರಬೇಕಾದ ಟಿವಿಯಿಂದ ಹೇಳಿದನು ಇಂದು ಮಹೇಂದ್ರನನ್ನು ಇಲ್ಲಿಗೆ ಕರೆ ತರಬೇಕು ಆತನಿಗೆ ಅಡ್ಡಿಯಾಗುವ ಹತ್ಯೆಯನ್ನು ಪುಣ್ಯ ಶಕ್ತಿಗಳನ್ನು ಬಿಟ್ಟು ಕಟ್ಟಿಸಿಬಿಡಿ ಸಾಮಾನ್ಯ ಪುಣ್ಯ ಶಕ್ತಿಗಳಿಗೆ ಅದು ಸಾಧ್ಯವಾಗದಿದ್ದರೆ ನಮಗೆ ಇದುವರೆಗೆ ಇರುವ ಮುಂದೆ ಬರುವ ಪುಣ್ಯಗಳನ್ನೆಲ್ಲ ಸೇರಿಸಿ ಅದನ್ನು ಕಟ್ಟಿಹಾಕಿ ಈ ಕೂಡಲೇ ಇದು ನಡೆಯಬೇಕು ಯಜ್ನೇಶ್ವರ ಮಾತರಿಸುವ ಆ ಹತ್ಯೆಯನ್ನು ಈ ಹತ್ಯೆ ಏನಾದರೂ ಸಗ್ಗದಿದ್ದರೆ ನೀವಿಬ್ಬರೂ ನಿಮ್ಮ ವಿಶ್ವರೂಪವನ್ನು ಧರಿಸಿ ಅದನ್ನು ಧ್ವಂಸ ಮಾಡಿಬಿಡಿ ಅಗ್ನಿವಾಯು ವಾಯುಗಳಿಗೆ ಯಾ ಮಾತನ್ನು ಕೇಳಿ ಮೈಯುಬ್ಬಿತು ಹೀಗೆ ತಮಗೆ ಹಿಂದೆ ಅಪ್ಪಣೆಯಾಗಿದ್ದರೆ ಆ ಹತ್ಯೆಯು ಇದುವರೆಗೂ ಉಳಿಯುತ್ತಿರಲಿಲ್ಲ ಎನಿಸಿತು ಸರ್ವ ಪ್ರಕಾರದಿಂದಲೂ ಗೆದ್ದೇ ಬರುವೆವು ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡಿ ಮಾಡಿಕೊಂಡರು ಆದಷ್ಟು ಧ್ವನಿಯಲ್ಲಿಯೇ ಆದಷ್ಟು ಧ್ವನಿಯಲ್ಲೇ ತೋರುತ್ತಿರಲು ಅಪ್ಪಣೆ ಎಂದರು ಅರಸನು ಚಿತ್ರರಥನ ಕಡೆಗೆ ತಿರುಗಿದನು ಗಂಧರ್ವಪತಿ ನೀನು ಸಕಲಷ್ಟು ಸೈನ್ಯದೊಡನೆ ಸಮರಾಂಗಣಕ್ಕೆ ನಡೆಯುವಂತೆ ವ್ಯೂಹ ಕ್ರಮದಿಂದ ಸನ್ನಹ ಮಾಡಿಕೊಂಡು ಈ ಮಹಾಪುರುಷರ ಜೊತೆಯಲ್ಲಿ ನಡೆಯತಕ್ಕದ್ದು ದೇವರಾಜನ ಅಪ್ಪಣೆಯನ್ನು ಮಾನ್ಯ ಮಾಡದವರನ್ನು ಸರ್ವಥಾ ನಿಗ್ರಹಿಸತಕ್ಕದ್ದು ಚಿತ್ರರಥನು ತನ್ನ ಜೀವಿತದ ಪರಮ ಪುರುಷಾರ್ಥವನ್ನು ಸಾಧಿಸುವವನಂತೆ ಆನಂದದಿಂದ ಕೋಳಿ ಹರಿಯುತ್ತಿರುವ ಕಣ್ಣನ್ನು ಒರೆಸಿಕೊಳ್ಳುತ್ತಾ ನೆಲಮುಟ್ಟಿ ನಮಸ್ಕಾರ ಮಾಡಿ ಅಪ್ಪಣೆ ಎಂದನು ದೇವರಾಜನು ಗಂಭೀರನಾಗಿ ಕೈ ಮುಗಿದುಕೊಂಡು ಧ್ಯಾನಿಸಿದನು ಇಂದ್ರಾಯುಧ ಇಂದ್ರಾಯುಧಗಳೆಲ್ಲವೂ ಎದುರಿಗೆ ಬಂದು ನಿಂತವು ಅವುಗಳೆಲ್ಲವೂ ಅವುಗಳಿಗೆಲ್ಲ ಮಾನಸೋಪಾಚಾರ ಮಾಡಿ ಪೂಜೆಯನ್ನು ಒಪ್ಪಿಸಿ ಅಸ್ತ್ರಶ್ರೇಷ್ಠರೆ ಅನುಜ್ಞೆಯನ್ನು ಕೊಡಿ ನಿಮ್ಮ ದರ್ಶನಮಾತದಿಂದಲೇ ದೇವ ಹತತ್ತೇಜಸ್ವರಾಗುವರು ಇಂದು ನಾನು ತ್ರಿಲೋಕಾಧಿಪತಿಯಾಗಿ ತಮ್ಮನ್ನು ಪ್ರಾರ್ಥಿಸುವನು ನಮ್ಮ ನಾಥನಾದ ಮಹೀಂದ್ರನನ್ನು ಯಾವದ ಹೊತೆಯೂ ಬಾಧಿಸುತ್ತಿರುವುದಂತೆ ಚರಾಚರಗಳೆಲ್ಲ ಚರಾಚರಗಳಿಗೆಲ್ಲ ನಾಥನಾದ ಮಹಾವಿಷ್ಣುವಿನ ಅಪ್ಪಣೆಯಿದು ಎಂದು ತಾವು ಇದನ್ನು ಪಾಲಿಸತಕ್ಕದ್ದು ಆ ಮಹೀಂದನನ್ನು ಇಲ್ಲಿಗೆ ಕರೆತರಲು ಅಗ್ನಿವಾಯುಗಳು ಸಸೈನ್ಯರಾಗಿ ಹೊರಟಿರುವರು ತಾವೆಲ್ಲರೂ ಅವರಿಗೆ ರಕ್ಷಣೆಯನ್ನು ಕೊಟ್ಟು ಆ ಮಹೀಂದ್ರನನ್ನು ಇಲ್ಲಿಗೆ ಕರೆತರಬೇಕು ಆಯುಧಗಳೆಲ್ಲವೂ ಮಹೋತ್ಸಾಹದಿಂದ ಮಹೋತ್ಸಾಹದಿಂದ ಪ್ರಜ್ವಲಿಸುತ್ತಾ ದೇವರಾಜನ ಅಪ್ಪಣೆಯನ್ನು ಸರ್ವಥಾ ಪಾಲಿಸುವ ಎಂದು ಆಜ್ಞೆಯನ್ನು ಶಿರ್ಸಾವಹಿಸಿ ನಡೆದವು ದೇವಗುರು ಎಲ್ಲವನ್ನೂ ಕೇಳಿ ಆಶ್ಚರ್ಯಪಡುತ್ತ ಹೌದು ಹೌದು ಅಧಿಕಾರವಿರುವುದು ಹೆಚ್ಚಲ್ಲ ಅದನ್ನು ವಿನಿಯೋಗಿಸುವ ಸಾಮರ್ಥ್ಯವೂ ಇರಬೇಕು ಎಂದು ತಲೆದೂಗಿದನು ಶುಕ್ರಾಚಾರ್ಯನು ಭಲೆ ಪ್ರಭುವೆಂದರೆ ಹೀಗಿರಬೇಕು ನಮ್ಮ ಎದುರಿಗೆ ಆಜ್ಞೆಯನ್ನು ಮಾಡಿ ನಾವು ಗುಪ್ತವಾಗಿಯೇ ಆಗಲಿ ಪ್ರಕಟವಾಗಿಯಾಗಲಿ ಅದನ್ನು ಪ್ರತಿಭಟಿಸಿದಂತೆ ಅದಕ್ಕೆ ಅಡ್ಡಿಬರದಂತೆ ಮಾಡಿಬಿಟ್ಟು ಮಾಡಿಟ್ಟನಲ್ಲ ಈ ಪ್ರಭುವಿನ ಪ್ರತಾಪದ ಮುಂದೆ ಆ ಹತ್ಯೆಯು ಉಳಿಗುಯ್ಯುವುದೆಂತು ಎಂದು ತಲೆದೂಗಿದನು ಇಂದು ಮತ್ತೆ ಪ್ರಹರಿಯನ್ನು ಕರೆದು ಅಪ್ಪಣೆ ಪಡೆದನು ಮಹೇಂದ್ರನು ಅಮರಾವತಿಯ ಬಾಗಿಲಿಗೆ ಬರುವ ವೇಳೆಗೆ ಆತನಿಗೆ ಸಲ್ಲಬೇಕಾದ ಗೌರವ ಗೌರವಗಳನ್ನೆಲ್ಲ ಬಾಗಿಲಲ್ಲಿ ಸಂದು ಆತನನ್ನು ಮಹೇಂದ್ರ ವೈಭವದಿಂದ ಶಚಿದೇವಿಯ ಅರಮನೆಗೆ ಕರೆದೊಯ್ಯಬೇಕು ಇದು ನಮ್ಮಾಜ್ಞೆ ಎಂದನು ಪ್ರಹರಿಯು ಕೈ ಹೋದನು ಇಂದನು ಮತ್ತೆ ಆಚಾರ್ಯರಿಬ್ಬರ ಕಡೆಗೆ ತಿರುಗಿ ಕಠಿಣವಾದ ಉಕ್ಕು ಪುಷ್ಪದಂತೆ ಮೃದುವಾದ ಹಾಗೆ ಆಚಾರ್ಯರ ಸನ್ನಿಧಾನದಲ್ಲಿಯೂ ಗರುಸಾಕಬೇಕಾಯಿತು ಮನ್ನಿಸಬೇಕು ನಮ್ಮ ಅಪ್ಪಣೆಗಳೆಲ್ಲವೂ ನೆರವೇರುವಂತೆ ಅನುಗ್ರಹ ಮಾಡಬೇಕು ಎಂದು ನಮಸ್ಕರಿಸಿದನು ಆಚಾರ್ಯರಿಬ್ಬರು ಮನಃಪೂರ್ವಕವಾಗಿ ಆಶೀರ್ವಾದಿಸಿದರು ಬಾಯಿ ತುಂಬ ತಥಾಸ್ತು ಎಂದು ಹರಿಸಿದರು ಎದ್ದು ನಿಂತು ವೇದೋಕ್ತ ಆಶೀರ್ವಾದಗಳನ್ನು ಮಾಡುತ್ತಾ ಇಬ್ಬರೂ ನಹುಶಃ ನೀನು ಇಂದನೆಲ್ಲ ಅತೀಂದ್ರ ಪ್ರಭುತ್ವ ಒಂದು ತೂಕವಾದರೆ ಅದನ್ನು ವಿನಿಯೋಗಿಸುವುದಕ್ಕೆ ಬೇಕಾದ ಬುದ್ಧಿ ಸಾಮರ್ಥ್ಯಗಳೂ ತೂಕ ಪ್ರಭುತ್ವ ಬುದ್ದಿ ಸಾಮರ್ಥ್ಯಗಳನ್ನೆಲ್ಲ ಪಡೆದಿರುವವನು ನೀನು ಇಂಧನಾಗುವುದಕ್ಕೆ ಮಾತ್ರವಲ್ಲ ಅತೀಂದ್ರನಾಗಿ ಇಂಧಗಣವನ್ನು ಅಳಲೋಬಲ್ಲವನು ನೀನು ಎಂದು ಸಂತೋಷವಾಗಿ ಮುಕ್ತ ಕಂಠರಾಗಿ ಹೊಗಳಿದರು ದೇವರಾಜನು ಮತ್ತೆ ಕೇಳಿದನು ಅದು ಶುಕ್ರರನ್ನು ಸಂಬೋಧಿಸಿ ಹೇಳಿದುದಾಗಿತ್ತು ದೇವ ತಮ್ಮ ಶಿಷ್ಯರಲ್ಲಿ ಯಾರು ಬ್ರಹ್ಮವಿದ್ಯೆ ಸಂಪಾದ ಸಂಪ್ರದಾಯಕರಿಲ್ಲವೇ ಶುಕ್ರನೋ ತಲೆದುಗಿದನು. ದೈತ್ಯ ದಾನವಾದಿಗಳಲ್ಲಿ ಬ್ರಹ್ಮಾನುಸಂಧಾನ ಮಾಡುವವರಿಲ್ಲ ಎಂದರೆ ತಪ್ಪಿಲ್ಲ ಆದರೆ ಪರಮ ವೈಷ್ಣವನಾದ ಪ್ರಹ್ಲಾದನ ಮಾತು ಬೇರೆ ದೈತ್ಯ ದಾನವಾದಿಗಳಿಗೆಲ್ಲ ವೈರೋಚನ ಮತದವರು ದೈತ್ಯ ದಾನವಾದಿಗಳಲ್ಲ ವೈರೋಚನ ಮತದವರು ದೇಹ ಬ್ರಹ್ಮವಾದಿಗಳು ಸರಿ ಹಾಗಾದರೆ ಅಪ್ಪಣೆಯಾದರೆ ದೇವಗುರುಗಳು ಯಮಧರ್ಮರಾಜನನ್ನು ಬ್ರಹ್ಮ ಮಾಡುವರು ಆಗಬಹುದು ದೇವಾಚಾರ್ಯರು ಯಮಧರ್ಮ ಯಮಧರ್ಮನನ್ನು ಅಧ್ಯಾನಿಸಿದರು ಯಮಧರ್ಮನು ಅಲ್ಲಿಯೇ ಪ್ರತಿಕ್ಷಣಾಗಿ ಆಚಾರ್ಯರನ್ನು ನಮಸ್ಕರಿಸಿದನು ಆತನ ಇಂದ್ರನನ್ನು ತೋರಿಸಿ ಶಿಭಿಕಾರೋಹಣ ಕಾಲದಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿರಬೇಕು ಅದಕ್ಕೆ ಉಪ ಉಪಸ್ತಂಭಕವಾಗಿ ಬ್ರಹ್ಮ ವಿಷಯ ವಿಚಾರವನ್ನು ಮಾಡಬೇಕೆಂದು ನಾನು ಕೋರಿದೆನು ಅದಕ್ಕಾಗಿ ನಿನ್ನನ್ನು ಬರಮಾಡಿಕೊಂಡೆವು ಎಂದನು ಯಮಧರ್ಮನ ನಕ್ಕು ದೇವರಾಜ ನಿನ್ನನ್ನು ಇಂದ್ರ ಸಿಂಹಾಸನದಲ್ಲಿ ಕುಳ್ಳರಿಸಿ ಇಂದ್ರಾಭಿಷೇಕ ಮಾಡಿದಾಗಲೇ ನಾವೆಲ್ಲರಿಗೂ ನಾವೆಲ್ಲರೂ ಕಾಣಿಕೆಯಾಗಿ ನಮ್ಮ ನಮ್ಮಲ್ಲಿರುವ ವಿದ್ಯೆಗಳನ್ನು ಸಮರ್ಪಿಸಿರುವ ಅವೆಲ್ಲವೂ ನಿನ್ನಲ್ಲಿ ಸೂಕ್ತವಾಗಿರುವವು ಅದು ಪ್ರಕಟವಾಗುವ ಕಾಲವು ಶಿಬಿಕೋತ್ಸವವು ಆದ್ದರಿಂದಲೇ ದೇವಾಚಾರ್ಯನು ನಿನಗೆ ನೆನಪು ಕೊಟ್ಟನು ನಾನು ಇಲ್ಲಿಗೆ ಹೊರಡುವಾಗಲೇ ನೀನು ಇದಕ್ಕಾಗಿ ನನ್ನನ್ನು ಕರೆಯುವವೆಂದು ನನಗೆ ಗೊತ್ತಿತ್ತು ಆಗಬಹುದು ಯಾವಾಗ ಆರಂಭಿಸುವೆಯೇ ಎಂದನು ದೇವೇಂದ್ರನು ಯಾವಾಗಲೇ ಈಗಲೇ ಆಗಲಿ ಎಂದರು ಯಮನು ಆಗಬಹುದು ಎಂದು ಆತನನ್ನು ಅಲ್ಲಿಯೇ ಕುಳ್ಳಿರಿಸಿ ಆಚಾರ್ಯ ದ್ವಯಕ್ಕೆ ನಮಸ್ಕರಿಸಿ ಆರಂಭಿಸಿದನು ಅಯ್ಯ ಅನೇಕ ಅನೇಕವನ್ನು ಕಂಡಾಗ ಇದರನ್ನು ಯಾವುದು ಹೆಚ್ಚು ಎಂದು ಹುಡುಕುತ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಅದಕ್ಕಿಂತ ಹೆಚ್ಚಾದರೂ ಇಲ್ಲದಿದ್ದು ಯಾವುದೋ ಅದನ್ನು ಹಿಡಿಯುವುದೇ ಬ್ರಹ್ಮವಿದ್ಯೆ ಇಲ್ಲಿ ಗುರು ಶಿಷ್ಯರ ಎಂಬ ಒಂದು ಭೇದವಲ್ಲ ಭೇದವನ್ನಲ್ಲದೆ ಇನ್ನು ಯಾವ ಭೇದವನ್ನೂ ಹಿಡಿಯಬೇಡ ಮುಂದೆ ಹೋಗುವವನು ಗುರು ಹಿಂದೆ ಹೋಗುವವನು ಶಿಷ್ಯ ಎಲ್ಲಿ ಕೊನೆಯಾಗುವುದೋ ಅಲ್ಲಿ ಗುರು ಶಿಷ್ಯರು ಪರಸ್ಪರ ಐಕ್ಯರಾಗುವವರು ಎಂದು ಆರಂಭಿಸಿ ಹೇಳಿದನು ದೇಹದಲ್ಲಿ ಕ್ಷರ ಅಕ್ಷರೋ ಎರಡೂ ಇವೆ ವಿಕಾರವಾಗುವುದೆಲ್ಲವೂ ಕ್ಷರ ಅದೆಲ್ಲ ಪಂಚಭೂತಗಳ ಸಂಘಾತ ಅವರೆಲ್ಲರೂ ಇದ್ದು ಅವೆಲ್ಲವನ್ನೂ ಆಡಿಸುವವನು ಅಕ್ಷರದಲ್ಲಿಯೂ ಅಂತಃಚೇತನಾಗಿರುವವನು ಪರಮ ಈ ದೇಹವಿರುವವರೆಗೂ ಅಕ್ಷರವನ್ನು ಅಕ್ಷರ ಅಕ್ಷರವನ್ನುಂಟು ಪರಮನ್ನುಂಟು ಈ ದೇಹವು ಪ್ರತ್ಯೇಕವಾಗಿದೆ ಎನ್ನುವುದೇ ಹೃದಯ ಗ್ರಂಥಿ ಪರಮನನ್ನು ದರ್ಶನ ಮಾಡಿದ ಭಾಗ್ಯವಂತನಿಗೆ ಈ ಗ್ರಂಥಿ ಇಳಿಯುವುದು ಗ್ರಂಥಿ ಆ ಗ್ರಂಥಿ ಗ್ರಂಥಿ ಎಳೆಯುವುದು ಅದು ಆಗಬೇಕಾದರೆ ಆ ಪರಮನು ಒಲಿಯಬೇಕು ನಾವು ಏನು ಮಾಡಿದರೂ ಅದು ಸಾಧ್ಯವಿಲ್ಲ ನಾವು ಧರ್ಮದಲ್ಲಿದ್ದರೆ ಎಂದಾದರೊಂದು ದಿನ ಅದು ಆತನ ಕೃಪೆಯಾಗುವುದು ಅದನ್ನು ಕಾದುಕೊಳಿಸಿರುವುದು ಬ್ರಹ್ಮಾನುಸಂಧಾನ ಅದು ಲಭಿಸಿದಾಗ ಅದೇ ತನ್ನನ್ನು ಪಡೆಯುವ ಮಾರ್ಗವನ್ನು ಹೇಳಿಕೊಡುವುದು ಅದಕ್ಕಾಗಿ ನೀನು ಮಹಾವಿಷ್ಣುವನ್ನು ಆರಾಧಿಸು ಕೃತಾರ್ಥನಾಗುವೆ ನಿನಗೆ ನಂಬಿಕೆಯಾಗಲೆಂದು ನಾನು ನನಗೆ ಲಭಿಸಿರುವ ಸಿದ್ಧಿಯನ್ನು ಅಷ್ಟೂ ಕೊಡುವೆನು ಎಂದು ಆತನ ತಲೆಯ ಮೇಲೆ ಕೈಯಿಟ್ಟನು ಮಹುಷನಿಗೆ ಒಂದು ಧನಸಾದಂತೆ ಆಯಿತು ಜಾಗೃತು ಎನ್ನುವುದಕ್ಕೆ ತಾನು ಯಾರು ತನ್ನ ಸುತ್ತಲೂ ಇರುವವರು ಯಾರು ಎನ್ನುವುದೆಲ್ಲ ಗೊತ್ತಿದೆ ಆದರೆ ಸ್ವಪ್ನ ತಾನು ವೃತ್ತಿವಶನಾಗಿದ್ದಾನೆ ಮೊದಲು ನಹುಶನದುರಿಗೆ ಇಬ್ಬರು ಬಂದಿದ್ದಾರೆ ಒಬ್ಬನು ಶ್ರೋತ್ರಿಯನಂತೆ ವೇಷಭಾಷೆಗಳನ್ನುಳ್ಳುವನು ಇನ್ನೊಬ್ಬನು ಚೆಲ್ಲು ಚೆಲ್ಲಾದರೂ ಮೋಹಕವಾದ ವೇಷಭಾಷೆಗಳನ್ನುಳ್ಳವನು ನಾವು ಕ್ಷಯ ಪ್ರೇಮಿ ಪ್ರಿಯಗಳು ಇವನೇ ಪ್ರೇಯ ನನ್ನ ದೇಹವು ಬೇಕೆನ್ನುವು ಇವನು ನಿನಗೆ ಬೇಕಾದವನು ನಾನು ಎನ್ನುತ್ತಾರೆ ನವುಶನು ನೋಡಿಕೊಳ್ಳುತ್ತಾನೆ ತಾನು ಬೇರೆ ದೇಹ ಬೇರೆ ಎಂದು ತಿಳಿಯುತ್ತದೆ ನಾನು ಅಧಿಕಾರಿ ಎಂದು ತನಗೆ ಬೇಕಾದ ಶ್ರೇಯಸ್ಸನ್ನು ವಲಸುತ್ತಾನೆ ದೇಹವು ಏನೋ ವ್ಯತ್ಯಾಸಗೊಂಡು ಕರಣಗಳು ಬಹಿರ್ಮುಖವಾಗಿದ್ದದೋ ಅಂತರ್ಮುಖವಾಗುತ್ತದೆ ಆಗ ತನ್ನೊಳಗೆ ತಾನು ನೋಡಿಕೊಳ್ಳುವ ಸಾಧ್ಯವಾಗಿ ಅತೀಂದ್ರಿಯವಾದರೂ ಸಿದ್ಧವಾದ ಯಾವುದೋ ಶಕ್ತಿಯೊಂದು ಇರುವುದು ತಿಳಿದು ತನಗಿತ್ತಲು ಅದು ನಿಜವೆಂದು ಯಾರೂ ಹೇಳದೆಯೇ ಅರಿವಾಗುತ್ತದೆ ಏನೋ ಭಾರವು ತನ್ನನ್ನು ಹಿಡಿದಿರುವಂತೆ ತೋರುತ್ತದೆ ಆ ಒಳಗಿನ ಶಕ್ತಿಯನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ ಅದು ನಿರ್ವಿಕಾರವಾಗಿರುವುದು ಗೋಚರವಾಗುತ್ತದೆ ಆಗ ತನಗೆ ಈ ಆ ಭಾರವು ಬಿದ್ದು ಆಗ ತಾನು ಅರಳುತ್ತಾನೆ ಕಟ್ಟಿರುವ ಕಟ್ಟುಗಳೆಲ್ಲ ಕಟ್ಟುಗಳೆಲ್ಲ ಶಿಥಿಲವಾಗಿ ತಾನು ಅರಳಿ ಅರಳಿ ಕೊನೆಗೆ ತಾನು ಪ್ರತ್ಯೇಕ ಎಂಬ ಭಾವನೆಯು ಅಳಿಯುತ್ತದೆ ಅಲ್ಲಿ ಏನೋ ಜ್ಞಾನ ಜ್ಞಾನ ಅದು ಅಹಂ ಅಲ್ಲ ಅಸ್ಮಿ ಅಲ್ಲ ಎರಡಕ್ಕೂ ಆಧಾರವಾದ ಇನ್ನೇನೋ ಒಂದು ಧರ್ಮನಾಧನ ಕೈ ತೆರದನು ಒಂದು ಗಳಿಗೆಯ ಮೇಲೆ ನಹುಶನು ಪ್ರಕೃತಿ ಸ್ಥನಾದನು ಆತನಿಗೆ ತಾನು ಪಟ್ಟ ಪಟ್ಟ ಅನುಭವವು ಸರಿ ಎನಿಸಿತು ಅದರಲ್ಲಿ ಸಂಶಯ ವಿಪರೀತಗಳೊಂದೂ ಬರಲಿಲ್ಲ ಎದ್ದು ನಮಸ್ಕಾರ ಮಾಡಲು ಹೋದನು ಯಮನು ಅದನ್ನು ಅಂಗೀಕರಿಸದೆ ನೀನು ಇಂದ್ರ ನಾನು ಯಮ ಅದಿರಲಿ ಈಗ ಶಾಸ್ತ್ರ ಅನುಭವ ಎರಡೂ ಎರಡೂ ಸರಿ ಹೊಂದುವ ಹೊಂದಿದುವಷ್ಟೇ ಸಮಯ ಬಂದಾಗ ಇದನ್ನು ಉಪಯೋಗಿಸಿಕೋ ಎಂದು ಹೇಳಿ ಬೀಳ್ಕೊಂಡನು ದೇವಾಚಾರ್ಯನು ಇಂದ್ರನನ್ನು ಎಚ್ಚರಿಸಿದನು ಆತನ ಕೋರಿಕೆಯಂತೆ ವರುಣನನ್ನು ಬರಮಾಡಿಕೊಂಡನು ಆತನು ಯಮನಂತೆಯೇ ನೀನು ಇಂದನಾದಾಗ ಇದೆಲ್ಲವನ್ನೂ ಕೊಟ್ಟಿರಬೇಕು ಎಂದನು ಕಾಲವು ಸನ್ನಿಹಿತವಾಗಲಿಲ್ಲವೆಂದು ಅದು ಸೂಕ್ತವಾಗಿತ್ತು ಈಗ ಜಾಗೃತವಾಗುವುದು ಎಂದು ಮೊದಲು ಶಾಸ್ತ್ರವನ್ನು ಬೋಧಿಸಿದನು ಈ ಜಗತ್ತಿನಲ್ಲಿ ಪ್ರಾಣಿ ಪ್ರಾಣಿಯು ಸ್ಥಾವರವಾಗಲಿ ಜಂಗಮವಾಗಲಿ ಹುಡುಕುವುದು ಅನ್ನವನ್ನು ಪೂರ್ಣ ಅಪೂರ್ಣಗಳ ಸಮ್ಮಿಶ್ರತೆಯೇ ಈ ಜಗತ್ತು ಅಪೂರ್ಣವನ್ನು ತಿರಸ್ಕರಿಸಿ ಪೂರ್ಣವನ್ನು ಹಿಡಿಯುವುದೇ ಬ್ರಹ್ಮವಿದ್ಯೆ ಅನ್ನದಲ್ಲಿ ಪ್ರೇರಿಸುವ ಮನಸ್ಸು ಇವುಗಳನ್ನು ಇವುಗಳನ್ನು ಪೂರ್ಣವೆಂದು ಧ್ಯಾನಿಸಬೇಕು ಇವು ಪೂರ್ಣವೆಂದು ತಿಳಿದಾಗ ಮನಸ್ಸು ಅಪೂರ್ಣದಲ್ಲುಂಟು ಪೂರ್ಣದಲ್ಲಿಲ್ಲ ಎಂದು ತಿಳಿದಾಗ ಮನಸ್ಸು ಇಲ್ಲವಾಗುವುದು ಆ ಮನಸ್ಸಿನ ಆಚೆ ನಿಂತು ತಾನು ಪ್ರತ್ಯೇಕವೆಂದಿರುವ ಅಹಂಕಾರದ ಅಪೂರ್ಣತೆಯನ್ನು ಕಂಡರೆ ಅದು ಮುಂದಕ್ಕೆ ಕಳುಹಿಸುವುದು ಆಗ ತಾನು ಎನ್ನುತ್ತಿರುವ ತಾನು ಎನ್ನುತ್ತಿರುವ ಚೇತನವು ಸಚ್ಚಿದಾನಂದವೆಂದು ತಿಳಿಯುವುದು ಅದೇ ಕೊನೆಯ ಅವಸ್ಥೆಯು ಅಲ್ಲಿಂದ ಆಚೆಗೆ ಹೋಗುವುದೇ ನಿರ್ವಿಕಲ್ಪವು ಅದನ್ನೇ ಅರೂಢವೆನ್ನುವರು ಒಂದುಗಳಿಗೆ ನನಗೆ ವಶವನಾಗುವ ಇದರ ಅನುಭವವನ್ನು ನೋಡಿಕೊಂಡೆಂದು ವರುಣನು ಮಹುಷದ ತಲೆಯ ಮೇಲೆ ಕೈಯಿಟ್ಟನು ಮಹುಷನು ಕಣ್ಣು ಮುಚ್ಚಿ ಕುಳಿತನು ಅನ್ನವಾಗಿ ಲೋಕದಲ್ಲೆಲ್ಲಾ ಇರುವುದು ಪ್ರಾಣ ಬದುಕಿರುವಾಗ ಅನ್ನಾಧನಾಗಿ ಸತ್ತು ಇನ್ನೊಂದಕ್ಕೆ ಅನ್ನವಾಗುತ್ತಿರುವ ಪ್ರಾಣವೇ ಲೋಕವನ್ನೆಲ್ಲ ತುಂಬಿದೆ ಅದೇ ಮತ್ತೆ ಮನಸ್ಸಾಗಿ ತನ್ನನ್ನು ತಾನೇ ಪ್ರೇರ ಇವಿಷ್ಟು ಪೂರ್ಣವಾದಾಗ ಬ್ರಹ್ಮಬಿಂಬವನ್ನು ಧಾರಣೆ ಮಾಡುವ ಬುದ್ಧಿಯಾಗಿದೆ ಆ ಪ್ರತಿಬಿಂಬವು ತನ್ನನ್ನು ಮಿತವೆಂದುಕೊಂಡು ಪ್ರತ್ಯೇಕವೆಂದುಕೊಳ್ಳುತ್ತಿದೆ ಅದು ಹಿಂದಿರುಗಿ ನೋಡಿದರೆ ತನ್ನ ಅಸ್ತಿತ್ವಕ್ಕೆ ಕಾರಣವಾದ ಆನಂದವನ್ನು ತಾನೆಂದು ಆನಂದವನ್ನು ತಾನೆಂದುಕೊಳ್ಳುತ್ತದೆ ಆ ಆನಂದವು ಬಹಿರ್ಮುಖವಾಗಿದ್ದುದು ಅಂತರ್ಮುಖವಾಗುತ್ತದೆ ಆಗ ಕಾಲದೇಶಗಳ ಮೀರಿ ತನ್ನ ಹೊರತು ಇನ್ನೇನೂ ಇಲ್ಲವೆಂದುಕೊಳ್ಳುತ್ತದೆ ಅದು ಶಾಂತಿ ಆ ಶಾಂತಿಯನ್ನು ಮಹುಶನು ಅನುಭವಿಸುತ್ತಾನೆ ವರುಣನು ಕೈ ತೆಗೆದನು ದೀಪವು ಆರಿದರೂ ಸೊಡೆಯಲಿದ್ದ ಕಂಬವು ಬಿಸಿ ಆ ಅವಸ್ಥೆಯು ನಹುಶನಿಗೆ ಅಷ್ಟು ಹೊತ್ತು ಇದ್ದು ಎಚ್ಚರವಾಯಿತು ವರ್ಣನ ಹೇಳಿದನು ಇಂದ್ರ ಸಂಶಯ ವಿಪರೀತ ಭಾವನೆಗಳೇನಾದರೂ ಭಾವನೆಗಳು ಏನಾದರೂ ಇದ್ದರೆ ಅವನ್ನು ಅಭ್ಯಾಸ ಬಲದಿಂದ ಕಳೆದುಕೋ ಶಾಸ್ತ್ರದ ಕಡೆಗೆ ಅನುಭವವನ್ನು ತಿದ್ದುಕೋ ಅನುಭವದಲ್ಲಿರುವ ಅಪೂರ್ಣತೆಯಿಂದ ಸಂಶಯ ವಿಪರೀತಗಳು ತಲೆದೋರುವವು ಆ ಅಪೂರ್ಣತೆಯನ್ನು ಕಳೆದರೆ ಶಾಸ್ತ್ರವೇ ಅನುಭವವಾಗುವುದು ಎಂದು ಹೇಳಿ ಎಲ್ಲರನ್ನು ಬೇಕು ಹೊರಟು ಹೋದನು ಇದು ನಮಗೆ ಬಹು ಗಹನವಾದು ಅಷ್ಟೇನು ಅಸಾಧ್ಯ ಎಂದುಕೊಂಡನು ಶುಕ್ರಾಚಾರ್ಯನು ನಮ್ಮನ್ನು ಅಪೂರ್ಣತೆ ಬಿಟ್ಟರೇ ಬಿಟ್ಟರಲ್ಲವೇ ಮದುವೆಗೆ ಮದುವೆಯಾಗುವವರೆಗೂ ಹುಚ್ಚು ಬಿಡುವುದಿಲ್ಲ ಹುಚ್ಚು ಬಿಡುವವರೆಗೂ ಮದುವೆಯಾಗುವುದಿಲ್ಲ ಎಂದುಕೊಂಡನು ಮಹುಶನು ಇಂದ್ರನಾದು ಸಾರ್ಥಕವಾಯಿತು ಏನು ತಿಳಿಯಬೇಕು ಅದನ್ನು ತಿಳಿದುದಾಯಿತು ಎಂದು ಆನಂದ ಪಟ್ಟುಕೊಳ್ಳುತ್ತಿದ್ದನು ಹೊರಗೆ ಗದ್ದಲವಾಯಿತು ಸಮುದ್ರವು ಉಕ್ಕಿ ಬಂದು ಆಗುವ ಅಲ್ಭಟ ಏನೆಂದು ಆಚಾರ್ಯರು ಎಂದು ಕಿಟಕಿಯಲ್ಲಿ ಬಗ್ಗೆ ನೋಡಿದರು ಪ್ರಹರಿಯು ಬಂದು ಅಗ್ನಿವಾಯುಗಳು ಎನ್ನುತ್ತಿರುವ ಹಾಗೆ ಅವರಿಬ್ಬರೂ ಬಂದು ಇಂದ್ರನಿಗೆ ಕೈ ಮಹಾಪಾದದ ಅಗ್ನಿಯು ಆಗ್ನೆಯೂ ಸಫಲವಾಯಿತು ಕತ್ತಿಯೂ ಉರಿದುಹಯಿತು ಇಂದು ನನ್ನ ಕರೆತಂದಿರುವೆವು ಎಂದರು ನಹುಶನು ಸಂತೋಷದಿಂದ ಎದ್ದು ಅವರಿಬ್ಬರನ್ನು ಆಲಂಗಿಸಿದನು